ಎಂಬತ್ತು ಆತ್ಮಾನಾಮ್ ಕಾಮಾಯ ಮೈತ್ರೇಯಿಗೆ ಭಗವಾನರು ತನ್ನನ್ನು ಹುಡುಕಿಕೊಂಡು ಬಂದದ್ದು ಆಶ್ಚರ್ಯವಾಯಿತು ಎದ್ದು ನಿಂತುಕೊಂಡು ಸ್ವಾಗತಿಸಿದಳು ಭಗವಾನರು ನಾವೇ ತಾವೇ ಮಾತನಾಡಿದರು ಮೈತ್ರಿಯಿ ನಾನು ಕೊನೆಯ ಆಶ್ರಮವನ್ನು ವಹಿಸುವೆನೋ ಅನುಮತಿಯನ್ನು ಕೊಡು ನೀನು ಬೇಕೆಂದರೆ ನಿನಗೂ ಕಾತ್ಯಾಯನಿಗೂ ಆರ್ಥಿಕ ಸಂಬಂಧವಿಲ್ಲದಂತೆ ಎಲ್ಲವನ್ನೂ ವ್ಯವಸ್ಥೆ ಮಾಡಿ ಹೋಗುವೆನು ಮೈತ್ರಿಯು ಸಮಾಧಾನದಿಂದ ಕೇಳಿದಳು ಭಗವಾನರು ಈ ಯೋಚನೆ ಮಾಡೋದು ಕಾರಣವೇನು ಇಷ್ಟೇ ಮೈತ್ರಿಯಿ ನಾನು ಅಮೃತತ್ವವನ್ನು ಪಡೆಯಬೇಕೆಂದು ಸನ್ಯಾಸವನ್ನು ಮಾಡುವೆನು ಹಾಗೆಯೇ ಅದೇನೋ ಅರ್ಥದ ಮಾತು ಹೇಳಿದಿರಿ ನಾನು ಅದನ್ನು ಪಡೆದರೆ ನನಗೂ ಅಮೃತತ್ವವು ಲಭಿಸುವುದೇ ಅದು ಹೇಗೆ ಆದಿತು ಮೈತ್ರಿಯಿ ನಿನಗೆ ಅರ್ಥವು ಇದ್ದರೆ ಅರ್ಥವಂತರು ಪಡೆಯುವಂಥ ನೀನು ದೇಹ ಸುಖವನ್ನು ಪಡೆಯಬಹುದು ಅಮೃತತ್ವವು ಆತ್ಮನಿಗೆ ಸಂಬಂಧ ಸಂಬಂಧಿಸಿದುದು ಅದು ಅರ್ಥದಿಂದ ಪಡೆಯಲು ಸಾಧ್ಯವಿಲ್ಲ ದಿವಾ ನನಗೆ ಅಮೃತ ಅಮೃತತ್ವವಿಲ್ಲದೆ ಇನ್ನೇನು ತಾವು ನನಗೆ ಅಭಿವಚನವನ್ನು ಕೊಟ್ಟಿದ್ದೀರಿ ಅದರಂತೆ ತಾವು ನನಗೆ ಅಮೃತತ್ವವನ್ನು ಕೊಡದೆ ತಾವೆಂಥ ಅದನ್ನು ಪಡೆದುಕೊಳ್ಳುವಿರಿ ಮೊದಲು ನಿನಗೆ ಆಮೇಲೆ ನನಗೆ ಮೈತ್ರಿಯಿ ಎಂದು ಮಾತುಕೊಟ್ಟಿದ್ದೀರಲ್ಲವೇ ನಿಜ ಮೈತ್ರಿ ನಿನಗೆ ಇದುವರೆಗೆ ಹೇಳಿರುವುದನ್ನೆಲ್ಲ ಇಂದು ಮತ್ತೆ ಸಂಗ್ರಹಿಸಿ ಹೇಳುವನ್ನು ಕೇಳು ಮೊದಲನೆಯದು ಆತ್ಮನು ಅಮೃತವು ಆತ್ಮನೇ ಅಮೃತನು ಅದನ್ನು ನಂಬುವುದಕ್ಕೆ ಅಡ್ಡಿಯ ಅಡ್ಡಿ ಇರುವವನು ಇರುವುದು ಆತ್ಮನು ಬೇರೆ ನಾನು ಬೇರೆ ಎಂದುಕೊಂಡಿರುವುದು ಆತ್ಮನು ಬೇರೆ ನಾನು ಬೇರೆ ಎಂದುಕೊಂಡಿರುವುದು ಯಾವನು ಆತ್ಮನು ಬೇರೆ ನಾನು ಆತ್ಮನು ಬೇರೆ ನಾನು ಬೇರೆ ಎಂಬನು ಅವನು ತಿಳಿಯದವನು ಅವನು ಮಾಡುವುದುಲ್ಲವೂ ಬೂದಿಯಲ್ಲಿ ಮಾಡಿದ ಹೋಮವಾಗುವುದು ಹೀಗೆ ತಾನು ಬೇರೆ ಬೇರೆ ಎಂದು ಕೊಂಡುಕೊಳ್ಳುವುದಕ್ಕೆ ಕಾಮನೆಯೇ ಕಾರಣವು ಮೈತ್ರಿಯಿ ನಾನು ನಿನ್ನನ್ನು ಪತ್ನಿಯಂದು ಅಂಗೀಕರಿಸಿರುವುದು ನೀನು ನನ್ನನ್ನು ಪತಿಯೆಂದು ಅಂಗೀಕರಿಸಿರುವುದು ಆ ಕಾಮನೆಯಿಂದಲೇ ಲೋಕದಲ್ಲಿರುವ ಪ್ರತಿಯೊಬ್ಬರಿಗೂ ತನಗಿಂತ ಪ್ರತ್ಯೇಕವಾದ ಏನನ್ನೇ ಏನೇನನ್ನೋ ಬಯಸುವವರಲ್ಲ ಬಯಸುವವರಲ್ಲ ಅದೆಲ್ಲವೂ ಅದೆಲ್ಲದಕ್ಕೂ ಅವರವರ ಕಾಮನೆಯೇ ಕಾರಣವು ಅಷ್ಟೇನು ತಾನು ಪ್ರತ್ಯೇಕವಾಗಿರುವನು ಅಪೂರ್ಣನಾಗಿರುವನು ಆ ಅಪೂರ್ಣತೆಯು ಕಳೆಯುವುದಕ್ಕೆ ಇದು ಸಾಧನವು ಎಂದು ಏನನ್ನೂ ಕಾಮಿಸುವನು ಏನನ್ನೋ ಪೂರ್ಣವು ತಾನೆಂಬುದು ಮರೆತು ತಾನು ಅಪೂರ್ಣನೆಂದು ಗೊತ್ತಾದ ಮೇಲೆ ಅದು ಅನುಭವಕ್ಕೆ ಬಂದ ಮೇಲೆ ಯಾರು ಏನನ್ನು ಕಾಮಿಸುವರು ಎಲ್ಲವೂ ತಾನೇ ಅಂದಾಗ ತಾನೇ ಆದಾಗ ಯಾವುದು ಬೇಕು ಯಾವುದು ಬೇಡ ಇದನ್ನು ಅನುಸಂಧಾನ ಮಾಡು ಇದೇ ಪೂರ್ಣತ್ವವು ಇದೇ ಅಮೃತತ್ವವು ಇದೇ ಮಹಾದರ್ಶನವು ಇದನ್ನು ಪಡೆಯದವನಿಗೆ ಬಹುದೊಡ್ಡ ಹಾನಿಯು ಅವನ ಜನ್ಮವು ಅಸಾರ್ಥಕವು ಇದನ್ನು ಪಡೆದವನಿಗೆ ಬಲು ದೊಡ್ಡ ಲಾಭವು ಅವನ ಜನ್ಮವು ಸಾರ್ಥಕವು ಅವನು ಕೃತಕೃತಿಯನು ಬ್ರಾಹ್ಮಣನು ಮೈತ್ರಿಯು ಈ ಮಾತಿನಲ್ಲಿರುವ ಅರ್ಥವನ್ನು ಗ್ರಹಿಸುವುದಿರಲಿ ಅನುಭವಿಸಿದಳು ಕೊನೆಗೆದ್ದು ನಮಸ್ಕಾರ ಮಾಡಿ ಈ ಮಾತುಗಳನ್ನು ಎಷ್ಟೋ ಸಲ ಭಗವಂತರಿಂದಲೇ ಕೇಳಿದ್ದೇನೆ ಆದರೆ ಇಂದಿನಂತೆ ಅವು ನನ್ನನ್ನು ಗ್ರಹಿಸಿರಲಿಲ್ಲ ಎಂದಳು ಸರಿ ಮೈತ್ರಿಯಿ ನಾವು ಅದನ್ನು ಆರಿಸಿಕೊಂಡು ತಿರುಗುವ ಕಾಲವೊಂದು ಅವು ನಮ್ಮನ್ನು ಆರಿಸಿಕೊಂಡು ಬರುವ ಕಾಲ ಇನ್ನೊಂದು ಎರಡನೆಯದು ಕಾಲಕರ್ಮಗಳ ಪಕ್ವವಾದ ಕಾಲ ಇದೇ ನನಗೆ ಈಗ ಬಂದಿರುವುದು ಆದ್ದರಿಂದ ಸನ್ಯಾಸ ತಾವು ಕೊಟ್ಟವರವನ್ನು ಇನ್ನೊಮ್ಮೆ ಕೊಡಬೇಕಾಯಿತು ಹಾಗಾದರೆ ಹಾಗೆಂದರೆ ತಾವು ನೀವು ಮೊದಲು ನೀನು ಮೊದಲು ಆಮೇಲೆ ನಾನು ಎನ್ನುತ್ತಿದ್ದೀರಿ ಈಗ ತಾವು ಸನ್ಯಾಸ ತೆಗೆದುಕೊಳ್ಳುವ ತೆಗೆದುಕೊಳ್ಳುವುದಾಗಿ ಹೇಳುತ್ತಿದ್ದೀರಿ ಅಲ್ಲಿಗೆ ಸನ್ಯಾಸದಲ್ಲಿ ತಾವು ಮೊದಲು ಎಂದಂತಾಯಿತು ಹಿಂಗೆ ಸಿಗ ಹಾಗಾದರೆ ತಮಗುದು ಹೇಗೆ ಸಿಕ್ಕಿಸಿ ಹಾಗಾದರೆ ತಮಗೂ ಹೇಗೆ ಸಿದ್ಧಿಸುವುದು ಭಗವಂತರಿಗೆ ಈಗ ಸಂಕಟ ಕಿಟ್ಟುಕೊಂಡಿತು ಏನು ಮಾಡಬೇಕು ಸನ್ಯಾಸದಿಂದ ಆಗಬೇಕಾದುದಿಲ್ಲ ಆಗಿದೆ ಎಂದರೆ ಆಗ ತಾನು ಸನ್ಯಾಸ ಮಾಡಬೇಕಾದ ಅವಶ್ಯಕತೆ ಇಲ್ಲ ಯೋಚಿಸಿ ಅವಶ್ಯಕತೆ ಇಲ್ಲ ಯೋಚಿಸಿದರು ಕೊನೆಗೆ ಹೇಳಿದರು ಮೈತ್ರಿ ನೀನೀಗ ಮುಕ್ತಿ ಭಾಜನಗಳಾಗಿರುವೆ ಮಕ್ಕಳೇ ಹಾಗೆ ಹೋದರೆ ಆಗ ನಾನು ಬೇಕಾದುದನ್ನು ಮಾಡಬಹುದಲ್ಲ ನನಗೆ ಅರ್ಥವಾಗಲಿಲ್ಲ ಈ ದೇಹವು ಪಂಚಭೂತಗಳಿಂದ ಆದುದು ತನ್ಮಾತಗಳಿಂದ ಅಂತಃಕರಣವು ಸ್ಥೂಲ ಭೂತಗಳಿಂದ ಶರೀರವೂ ಆಗಿರುವುದು ಈ ಭೂತಗಳ ತನ್ಮಾತಗಳು ನಿನಗೆ ಅಪ್ಪಣೆಯನ್ನು ಕೊಟ್ಟು ನೀನು ಅಶರೀರನಾದ ಆತ್ಮನಲ್ಲಿ ಒಂದಾದರೆ ಎಂದು ನಾನು ಕೇಳಿದುದು ಆಗ ಅನುಮತಿಯು ಬೇಕೇ ಇಲ್ಲವಾಗಲು ಯಾರನ್ನೂ ಅನುಮತಿ ಕೇಳುವುದು ಸರಿ